ಓರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೇದಾದ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಇಪ್ಪತ್ತ ಎರಡನೇ ಅಧ್ಯಾಯ ಶ್ರೀ ಓಂ ನಮಃ ಶಿವಾಯ अथ श्रीशिवमहापुराणे विदेशर संहितायां द्वांश्याय ऋषय ऊचु अग्रा्य शिव नैवेद्य पूर्व श्रुत वच द्रूहित निर्णय बिल्वत्म्यम सन्मुनेूत उवाच ಶೃಣುಧ್ವಂ ಮುನಯಸ್ಸೆ ಸಾವಧಾನತೆಯಧುನಾೀಯ ಧನ್ಯಾೂ ಶಿವವ್ರತ ಅಂದರೆ ಋಷಿಗಳು ಹೇಳ್ತಾರೆ ಋಷಯ ಊಚು ಹೇಳಿದರು ಅಗ್ರಾಹ್ಯ ಶಿವನೈವೇದ್ಯಂ ಪೂರ್ವ ಶೃತ ವಚಃ ಸನ್ಮುನೆ ಎಲೈ ಶ್ರೇಷ್ಠನಂಥ ಮುನಿಯೇ ಅಯ್ಯ ಸೂತ ಮುನಿ ಶ್ರೇಷ್ಠ ಹಿಂದೆ ಶಿವನ ನೈವೇದ್ಯವನ್ನು ಸೇವಿಸಬಾರದು ಬಾರದು ಅಂತೇಳಿ ನಾವು ಕೇಳಿದ್ದೇವೆ ಶಿವ ನೈವೇದ್ಯ ಅಗ್ರಾಹ್ಯಂ ಸ್ವೀಕರಣೀಯವಲ್ಲ ಎಂಬುದಾಗಿ ಇತಿ ಪೂರ್ವ ಶ್ರುತಂ ವಚಃ ಹಿಂದೆ ಈ ಮಾತನ್ನು ಕೇಳಿದ್ದೇವೆ ಬ್ರೂಹಿತನ್ ನಿರ್ಣಯ ಅದರ ನಿರ್ಣಯ ಅದು ಯಾಕೆ ಅದು ಹೇಗೆ ಎಂಬ ಬಗ್ಗೆ ನಿರ್ಣಯವನ್ನು ಹೇಳಬೇಕು ಮತ್ತು ಬಿಲ್ಲವ ಮಾಹಾತ್ಮ್ಯಂ ಅಪಿ ಬ್ರೂಹಿ ಹೇಳು ಬಿಲ್ಲವ ಪತ್ರದ ಮಾಹಾತ್ಮ್ಯ ಇದನ್ನು ನಮಗೆ ತಿಳಿಸು ಅಂತೇಳಿ ಕೇಳ್ತಾರೆ ಆಗ ಸೂತಮುನಿ ಹೇಳ್ತಾನೆ ಶೃಣುಧಮ್ಮನಯರುವೇ ಯಾಮನಿಗಳೇ ಕೇಳಿರಿ ಎಲ್ಲರೂ ಕೂಡ ಯೂ ಎಂ ಶಿವವ್ರತಾ ಶಿವಭಕ್ತರ ಧನ್ಯರು ಯಾಕೆ ಸಾವಧಾನತೆಯ ಅಧುನ ಅದನ್ನು ಇವಾಗ ಈಗ ಸಾವಧಾನದಿಂದ ಸಾವಧಾನ ಚಿತ್ತರಾಗಿ ಅಂದರೆ ಗಮನ ಕೊಟ್ಟು ಅವಧಾನ ಅಂದರೆ ಗಮನ ಗಮನ ಕೊಟ್ಟು ಕೇಳಿರಿ ಅವಧಾನ ಸಹಿತವಾಗಿ ಸರ್ವೋಂಗದಾಮಿ ಸಪ್ರೀತ್ಯ ಪ್ರೀತಿಯಿಂದ ನಿಮಗೆ ಎಲ್ಲವನ್ನು ಕೂಡ ಹೇಳ್ತೇನೆ ನಾನು ನೀವು ಶಿವಭಕ್ತರಾಗಿರ್ತಕ್ಕಂಥ ನೀವೇ ಧನ್ಯರು ನಿಮಗೆ ಪ್ರೀತಿಯಿಂದ ನೀವು ಕೇಳಿದೆ ನಾನು ಹೇಳ್ತೇನೆ ಸಾವಧಾನವಾಗಿ ಕೇಳಿ ಅಂಥೇಳಿ ಸೂತಮುನಿಗಳು ಹೇಳ್ತಾರೆ शिवभक्त शुचि शुद्ध सद्व्रती दृढ़ निश्चय भक्तिवेद्यम भक्षिवेद्यम त्यजेद्राह्य भावना अरे दृढ़वाद्तु शिवभक्तन शिवभक्ता शुचि शुद्ध सद्रती दृढ़ निश्चय शुचियू शुद्धनू सदाचार्यू आगद ಶಿವನೈವೇದ್ಯವನ್ನು ಸೇವಿಸಬೇಕು ಭಕ್ಷಯೇತ್ ಶಿವನೈವೇದ್ಯಂ ತ್ಯಜೇದ್ ಅಗ್ರಾಹ್ಯ ಭಾವನಾ ಅದು ಅಗ್ರಾಹ್ಯವು ಅಂದರೆ ಸೇವಿಸ ಕೂಡದೆಂಬ ಭಾವನೆಯನ್ನು ತ್ಯಜಿಸಬೇಕು ಬಿಡಬೇಕು ಅದು ಅಗ್ರಾಹ್ಯ ಅಲ್ಲ ಸೇ ಅದು ಸೇವಿಸಬಾರದು ಅಂತೇಳಿ ಹೇಳುವಂಥದ್ದು ತಪ್ಪು ನಿಜವಾದ ಶಿವಭುಕ್ತರು ಶುಚಿರ್ಭೂತರಾಗಿ ಅದನ್ನು ಸೇವಿಸಬೇಕು ಶಿವಪ್ರಸಾದವನ್ನು ದೃಷ್ಟ್ ಶಿವನೈವೇದ್ಯಂ ಯಾಂತಿ ಪಾಪಾನಿ ದೂರತಃ ಭುಕ್ತೆಯು ಶಿವನೈವೇದ್ಯ ಪುಣ್ಯಾನ್ಯಾಂತಿ ಕೋಟಿಶಃ ಶಿವನೈವೇದ್ಯವನ್ನು ನೋಡಿದ ಮಾತ್ರದಿಂದಲೇ ದರ್ಶನ ಮಾತ್ರದಿಂದಲೇ ಪಾಪಗಳು ದೂರವಾಗ್ತವೆ ದೂರದಿಂದಲೇ ಹೊರಟು ಹೋಗ್ತವೆ ಪಾಪಗಳು ನಮ್ಮನ್ನು ಸ್ಪರ್ಶಿಸುವುದೇ ಇಲ್ಲ ಅಂಥೇಳಿ ಯಾಂತಿ ದೂರತಃ ದೂರದಿಂದಲೇ ಹೊರಟು ಹೋಗ್ತವೆ ಪಾಪಗಳು ಭುಕ್ತ ಹೆತು ಶಿವನೈವೇದ್ಯ ನೋಡಿದರೆ ಇನ್ನು ತಿಂದರೆ ಅದನ್ನು ಸೇವಿಸಿದರೆ ಪುಣ್ಯಾನಿ ಆಯಾಂತಿ ಕೋಟಿ ಕೋಟಿ ಕೋಟಿ ಪುಣ್ಯಗಳು ಲಭಿಸ್ತದೆ ಅದನ್ನು ನೋಡಿದರೆ ಪಾಪಗಳು ದೂರ ಓಡಿಬಿಡ್ತವೆ ಹತ್ತಿರ ವಹೆ ಸುಳಿಲಿಕ್ಕೆ ಬರೋದಿಲ್ಲ ಅದನ್ನು ಸೇವಿಸಿದರೆ ಕೋಟಿ ಪುಣ್ಯಗಳು ನಮ್ಮದಾಗ್ತದೆ ಅಲಂ ಯಾಗ ಸಹಸ್ರೇಣ ಪ್ಯಲಂ ಯಾಗ ಅರ್ಬುದೈರಪಿ ಯಾಗ ಅರ್ಬುದೈಿ ಅಪಿ ಅರ್ಬುಧ ಕೋಟಿ ಭಕ್ಷ ಶಿವ ಶಿವಸಾಯುಜ್ಯ ಮಾತ್ ಸಾವಿರ ಯಾಗಗಳಿಂದ ಅಷ್ಟೇಕೆ ಕೆ ಅರ್ಬುತ ಅಂದರೆ ಕೋಟಿ ಯಾಗಗಳಿಂದಲೂ ಪ್ರಯೋಜನವಿಲ್ಲ ಶಿವನೈವೇದ್ಯವನ್ನು ಭಕ್ಷಿಸಿದರೆ ಶಿವಸಾಯುಜ್ಯವು ಲಭಿಸ್ತದೆ ಅಷ್ಟೇ ಸಾಕು ಅಂತೇಳಿ ಯದ್ಗೃಹೆ ಶಿವನೈವೇದ್ಯ ಪ್ರಚಾರೋಪಿ ಪ್ರಜಾಯತೆ ತದ್ಗೃಹ ಪಾವನಂ ಸರ್ವನ್ಯ ಪಾವನ ಕಾರಣ ಯಾವ ಮನೆಯಲ್ಲಿ ಪ್ರಚಾರವು ಹಂಚುವಿಕೆಯು ಹೆಚ್ಚಾಗಿರುತ್ತದೋ ಆ ಅತ್ಯಂತ ಪವಿತ್ರವಾದದ್ದು ತದ್ಗೃಹ ಪಾವನ ಸರ್ವ ಅನ್ಯ ಪಾವನ ಕಾರಣಂ ಮಿಕ್ಕೆಲ್ಲ ವಸ್ತುಗಳನ್ನು ಆ ಮನೆಯು ಪವಿತ್ರಗೊಳಿಸುತ್ತದೆ ಆಗತ ಶಿವನೈವೇದ್ಯ ಗೃಹೀತ್ ಶಿರಸಾಮುಧ ಭಕ್ಷಣೀಯ ಪ್ರಯತ್ನ ಶಿವಸ್ಮರಣಪೂರ್ವಕ ತನಗೆ ಲಭಿಸಿರತಕ್ಕಂಥ ಶಿವ ನೈವೇದ್ಯ ಯಾವುದಿದೆ ಅದನ್ನು ಪ್ರೀತಿಯಿಂದ ಶಿರಸ್ಸಿನಲ್ಲಿ ಧರಿಸಿ ಭಕ್ಷಣೀಯಂ ಪ್ರಯತ್ನ ಪ್ರಯತ್ನಪೂರ್ವಕವಾಗಿ ಅದನ್ನು ಸೇವಿಸಬೇಕು ಹೇಗೆ ಶಿವಸ್ಮರಣಪೂರ್ವಕ ಶಿವನ ಸ್ಮರಣೆಯನ್ನು ಮಾಡುತ್ತಾ ಶಿವನನ್ನು ನೆನಪಿಸ್ ನೆನಪಿಸ್ ಮಾಡುತ್ತಾ ಶಿವನನ್ನು ಮನಸ್ಸಿನಲ್ಲಿ ಶುದ್ಧವಾದ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಶಿವಸ್ಮರಣಪೂರ್ವಕವಾಗಿ ಆ ಶಿವನ ಪ್ರಸಾದವನ್ನು ಪ್ರಯತ್ನಪೂರ್ವಕವಾಗಿ ಇದನ್ನು ಭಕ್ಷಿಸಬೇಕು ಸೇವಿಸಬೇಕು ಸ್ವೀಕರಿಸಬೇಕು ಆಗತ ಶಿವನೈವೇದ್ಯಮನ್ಯದ ಗ್ರಾಹ್ಯಮಿತ್ಯ ಆಗುತ್ತ ಶಿವನೈವೇದ್ಯಮ ಅನ್ಯಥ ಗ್ರಾಹ್ಯಮಿತ್ಯ ವಿಳಂಬೆ ಪಾಪಸಂಬೋತ್ಯ ಮಾನವ ತನಗೆ ದೊರೆತಿರ್ತಕ್ಕಂಥ ಈ ಶಿವನೈವೇದ್ಯವನ್ನು ಆಮೇಲೆ ಸೇವಿಸುತ್ತೇವೆ ಅನ್ಯಾ ಇನ್ನೊಮ್ಮೆ ಸೇವಿಸ್ತೇನೆ ಸ್ವಲ್ಪ ಬಿಟ್ಟು ಮತ್ತೆ ಹ್ಞೂ ಏಕದಾ ಅಂದರೆ ಒಮ್ಮೆ ಹ್ಞೂ ಅನ್ಯದಾ ಅಂದರೆ ಇನ್ನೊಮ್ಮೆ ಅಂಥೇಳಿ ಯಾವಾಗಾದರೂ ಆಮೇಲೆ ಅಂಥೇಳಿ ವಿಳಂಬ ಮಾಡಿದರೆ ಪಾಪ ಸಂಬಂಧ ಪಾಪವು ಬರ್ತದೆ ಭವತ್ತೇವ ಹಿ ಮಾನವ ಹ್ಞೂ ಹಾಗಾಗಿ ಮನುಷ್ಯನು ಅದನ್ನು ಕೂಡಲೇ ಮನುಷ್ಯನಾದವನು ಸ್ವೀಕರಿಸಬೇಕು ಶಿವನ ಪ್ರಸಾದವನ್ನು ತಿರಸ್ಕರಿಸಬಾರ್ದು ಆಮೇಲೆ ಅಂತ ಹೇಳಬಾರ್ದು ನಾ ಎ ಶಿವನೈವೇದ್ಯ ಗ್ರಹಣೇಚ್ಛಾ ಪ್ರಜಾಯತೆ ಸ ಪಾಪಿಷ್ಠಗರಿಷ್ಠ ಸ್ಯಾತ್ ನರಕಂ ಯಾತ್ಯ ಧ್ರುವಂ ಯಾವನು ಶಿವನೈವೇದ್ಯಮ ಸ್ವೀಕರಿಸಬೇಕೆನ್ನತಕ್ಕಂಥ ಇಚ್ಛೆ ಉಂಟಾಗದೇ ಇರುವವನಿದ್ದಾನು ಅಂತವನು ಮಹಾಪಾಪಿಯಾಗ್ತಾನೆ ಮತ್ತು ನಿಶ್ಚಯವಾಗಿ ಖಂಡಿತವಾಗಿಯೂ ನರಕವನ್ನು ಹೊಂದುತ್ತಾನೆ ಹೃದಯೇ ಚಂದ್ರಕಾಂತ ಸ್ವರ್ಣರೂಪ್ಯಾ ನಿರ್ಮಿತೆ ಶಿವದೀಕ್ಷಾವತಾ ಭಕ್ತೇನೆ ಭಕ್ಷ್ಯ ಹೃದಯ ಚಂದ್ರಕಾಂತ ಶಿಲೆ ಸ್ವರ್ಣ ರೂಪ್ಯ ಅಂದರೆ ಬೆಳ್ಳಿ ಇತ್ಯಾದಿಗಳಿಂದ ನಿರ್ಮಿಸಿರತಕ್ಕಂತಹ ಯಾವ ಪಾತ್ರೆ ಇದೆ ಅವುಗಳಲ್ಲಿ ಶಿವದೀಕ್ಷೆಯಲ್ಲಿ ನಿರತನಾಗಿರ್ತಕ್ಕಂತಹ ಭಕ್ತನಿಂದ ಈ ಶಿವ ಭಕ್ಷಣೆ ಆಗಬೇಕು ಶಿವನೈವೇದ್ಯವನ್ನು ಹೃದಯ ಅಂದರೆ ಮನಸ್ಸು ತನ್ನ ಹೃದಯವನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಶಿವನ ನೈವೇದ್ಯ ಶಿವನ ಪ್ರಸಾದ ಏನು ಶಿವನ ಸ್ಮರಣೀಯ ಅಂತೇಳಿ ಸ್ವೀಕಾರ ಮಾಡ್ಬೋದು ಅಥವಾ ಚಂದ್ರಕಾಂತ ಶಿಲೆ ಅಥವಾ ಸ್ವರ್ಣ ಚಿನ್ನದ ಪಾತ್ರೆ ಅಥವಾ ಬೆಳ್ಳಿಯ ಪಾತ್ರೆ ಮುಂತಾದಗಳಿಂದ ಪಾತ್ರೆಗಳಲ್ಲಿ ಶಿವದೀಕ್ಷಾ ನಿರತನಾಗಿರತಕ್ಕಂತಹ ಭಕ್ತನು ಈ ಶಿವನ ನೈವೇದ್ಯವನ್ನು ಭಕ್ಷಿಸಬೇಕು ಶಿವದೀಕ್ಷಾನ್ವಿತೋ ಭಕ್ತೋ ಮಹಾಪ್ರಸಾದ ಸಂಜಕ ಸರ್ವೇಶಿ ಲಿಂಗಾಂ ನೈವೇದ್ಯಂ ಭಕ್ಷೆಯ ಶುಭಂ ಹೀಗೆ ಶಿವದೀಕ್ಷೆಯಿಂದ ಕೂಡಿರತಕ್ಕಂಥ ಭಕ್ತನು ಈ ಶಿವನ ಮಹಾಪ್ರಸಾದವನ್ನು ಎಲ್ಲ ಶಿವಲಿಂಗಗಳ ಮಹಾಪ್ರಸಾದವೆಂಬಂತಹ ನೈವೇದ್ಯವನ್ನು ಭಕ್ಷ್ಯೆ ಶುಭ್ ಶುಭವಾಗಿರ್ತಕ್ಕಂತಹ ಶುಭಕರವಾದ ನೈವೇದ್ಯವನ್ನು ಭಕ್ಷಣೆ ಮಾಡಬೇಕು ಸರ್ವೇಶಮ ಲಿಂಗಾನಾಂಧನ ನೈವೇದ್ಯಂ ಈಗ ಒಂದು ಲಿಂಗ ಎರಡು ಲಿಂಗ ಕೋಟಿ ಲಿಂಗ ಅಂತ ಹೇಳಿದೇವಲ್ಲ ಬೇರೆ ಬೇರೆ ಲಿಂಗಗಳಿಗೆ ಬೇರೆ ಬೇರೆ ನೈವೇದ್ಯ ಮಾಡಿರ್ತೇವೆ ಅವೆಲ್ಲವನ್ನು ಕೂಡ ಭಕ್ಷಿಸಬೇಕು ಎಲ್ಲದರಿಂದಲೂ ಕೂಡ ಅಂತೇಳಿ ಪ್ರಸಾದ ಎನ್ನುವ ದೃಷ್ಟಿಯಿಂದ ಅದನ್ನು ಹೊಟ್ಟೆ ತುಂಬಿಕೋಸ್ಕರಲ್ಲ ಸ್ವಲ್ಪ ಸ್ವಲ್ಪ ಅನ್ಯದೀಕ್ಷುತನಋಣ ಅನ್ಯದೀಕ್ಷುತನೂ ಶಿವಭಕ್ತಿರತ ಆತ್ಮಂ ಶೃಣುಧ್ವಂ ನಿರ್ಣಯ ಪ್ರೀತಿಯ ಶಿವನೈವೇದ್ಯ ಭಕ್ಷಣೆ ವೇರ ದೇವತೆಗಳ ವ್ರತ ದೀಕ್ಷೆಯಲ್ಲಿರತಕ್ಕಂಥ ಶಿವಭಕ್ತರು ನೈವೇದ್ಯವನ್ನು ಭಕ್ಷಿಸುವ ವಿಚಾರದಲ್ಲಿ ನಿರ್ಣಯವನ್ನು ಹೇಳ್ತೇನೆ ಎಲೆ ಮುನಿಗಳೇ ಪ್ರೀತಿಯಿಂದ ಕೀಳಿರಿ ಶೃಣುಧ್ವಂ ನಿರ್ಣಯ ಪ್ರೀತ್ಯ ಶಿವನೈವೇದ್ಯಭಕ್ಷಣೆ ಶಾಲಿಗ್ರಾಮೋದ್ಭವೆ ಲಿಂಗೇ ರಸಲಿಂಗೇ ತಥಾ ್ವಿಜಾ ಪಾಷಾಣೆ ರಾಜತೆ ಸ್ವರ್ಣೇ ಸುರಸಿದ್ಧ ಪ್ರತಿ ಕಾಶ್ಮೀರೇ ಸ್ಫಾಟಿಕೆ ರತ್ನೆ ಜ್ಯೋತಿರ್ಲಿಂಗೇಶು ಸರ್ವರ್ವಶ ಚಾಂದ್ರಾಯಣಸಮೋಕ್ತ ಶಿವನೈವೇದ್ಯಭಕ್ಷಣಂ ನೋಡಿ ಸಾಲಿಗ್ರಾಮದಲ್ಲಿ ಉದ್ಭವಿಸಿದಂತಹ ಲಿಂಗ ಆಮೇಲೆ ಪಾದರಸದ ಲಿಂಗ ಹ್ಞೂ ಎಲೆ ಈ ಆಮೇಲೆ ಪಾಷಾಣಿ ಶಿವಲಿಂಗ ಶಿಲಾಲಿಂಗ ಪಾಷಾಣ ಕಲ್ಲು ಶಿಲಾಮಯವಾದಂತಹ ಶಿವಲಿಂಗ ರಜತ ರಾಜತೆ ಅಂದರೆ ರಜತ ಬೆಳ್ಳಿಯ ಶಿವಲಿಂಗ ಸ್ವರ್ಣಿ ಚಿನ್ನದ ಲಿಂಗ ಸ್ವರ್ಣದ್ದು ಸುವರ್ಣದ ಲಿಂಗ ಸುವರ್ಣ ಒಳ್ಳೆ ಬಣ್ಣದ ಲಿಂಗ ಅಂದರೆ ಚಿನ್ನದ ಬಣ್ಣ ಚಿನ್ನದ ಲಿಂಗ ಹಳದಿ ಬಣ್ಣ ಚಿನ್ನದ್ದು ಚಿನ್ನದಲ್ಲಿ ಮಾಡಿದಂಥ ಲಿಂಗ ಸ್ವರ್ಣಲಿಂಗ ಸುರಸಿದ್ಧ ಪ್ರತಿಷ್ಠಿತೆ ದೇವತೆಗಳಿಂದ ಸಿದ್ಧರಿಂದ ಪ್ರತಿಷ್ಠಿಸಲ್ಪಟ್ಟ ಲಿಂಗ ಕಾಶ್ಮೀರೇ ಸ್ಫಾಟಿಕೆ ರತ್ನೇ ಕಾಶ್ಮೀರಲಿಂಗ ಸ್ಫಟಿಕಲಿಂಗ ರತ್ನಲಿಂಗ ಜ್ಯೋತಿರ್ಲಿಂಗೇಶು ಸರ್ವಶಃ ಜ್ಯೋತಿರ್ಲಿಂಗ್ ಅಂದರೆ ಬೆಳಕಿನ ಲಿಂಗ ಇವಳೆಲ್ಲರಲ್ಲಿ ಕೂಡ ಶಿವ ನೈವೇದ್ಯವನ್ನು ಭಕ್ಷಿಸಿದರೆ ಇವಳು ಈ ಲಿಂಗಗಳ ಪೂಜೆಯನ್ನು ಮಾಡಿ ಅದಂಥ ಶಿವದ ನೈವೇದ್ಯವನ್ನು ಶಿವ ನೈವೇದ್ಯ ಭಕ್ಷಣ ಚಾಂದ್ರಾಯಣ ಸಮಂಪ್ರೋಕ್ತಂ ಚಾಂದ್ರಾಯಣ ಚಾಂದ್ರಾಯಣ ವ್ರತವನ್ನು ಮಾಡಿದಂಥ ಪುಣ್ಯ ಲಭಿಸ್ತದೆ ಚಾಂದ್ರಾಯಣ ವ್ರತ ಅಂದರೆ ವ್ರತಗಳಲ್ಲಿ ಅತ್ಯಂತ ಭಾಳ ವ್ರತ ಅದು ಅಂತಹ ಚಾಂದ್ರಾಯಣ ವ್ರತವನ್ನು ಮಾಡಿದಂಥ ಪುಣ್ಯ ಇದರಲ್ಲಿ ಲಭಿಸ್ತದೆ ಅಂಥೇಳಿ ಬ್ರಹ್ಮ ಅಪಿ ಶುಚಿರ್ಭೂತ್ ನಿರ್ಮಾಲ್ಯಸ್ತುಧಾರಯೇತ್ ಭಕ್ಷಯ್ ಧೃತಾಪಂ ಪ್ರಣಶ್ಯತಿ ಬ್ರಹ್ಮಹತ್ಯೆಯನ್ನು ಮಾಡಿದವನು ಸಹ ಬ್ರಹ್ಮಃ ಅಂದರೆ ಬ್ರಹ್ಮನನ್ನು ಕೊಂದವ ಬ್ರಹ್ಮನ ಅಂದರೆ ಬ್ರಾಹ್ಮಣನನ್ನು ಕೊಂದವ ಬ್ರಹ್ಮಹತ್ಯೆಯನ್ನು ಮಾಡಿದವನು ಸಹ ಶುಚಿರ್ಭೂತ್ ನಿರ್ಮಾಲ್ಯಸ್ತುಧಾರಯೇದು ಶುಚಿಯಾಗಿದ್ದು ಶಿವ ನಿರ್ಮಾಲ್ಯವನ್ನು ಶಿರಸ್ಸಿನಲ್ಲಿ ಧರಿಸಿ ಶಿವ ನಿರ್ಮಾಲ್ಯ ಶಿವನ ಪ್ರಸಾದವನ್ನು ಶಿವನ ಎಂಜಲನ್ನು ಎಂಜಲು ಅಥವಾ ಶಿವನ ಶಿವಪೂಜೆಯಿಂದ ದೊರೆತಂಥ ಪ್ರಸಾದ ಇರ್ಬೋದು ಹೂ ಇರ್ಬೋದು ಇದನ್ನು ಭಕ್ಷಯಿತ್ವಾದ್ರು ತಸ್ಯ ಪ್ರಸಾದವನ್ನು ಭಕ್ಷಣೆ ಮಾಡಿ ಶಿವ ನಿರ್ಮಾಲ್ಯವನ್ನು ಅಂದರೆ ಶಿವನ ನಿರ್ಮಾಲ್ಯವನ್ನು ಶಿರಸ್ಸಿನಲ್ಲಿ ಧರಿಸಿ ನಿರ್ಮಾಲ್ಯ ಅಂದರೆ ಹೂ ಪ್ರಸಾದದ ಹೂವು ಅದನ್ನು ಧರಿಸಿ ನೈವೇದ್ಯವನ್ನು ಭಕ್ಷಣೆ ಮಾಡಿದರೆ ಧೃತ ತರ್ವಪಾಪ ಪ್ರಣಶ್ಯತಿ ಅವನೆಲ್ಲ ಪಾಪಗಳು ಬಹು ಬೇಗನೆ ನಾಶವಾಗ್ತವೆ ಬ್ರಹ್ಮಹತ್ಯೆಯನ್ನು ಮಾಡಿದರೂ ಕೂಡ ಚಂಡಾಧಿಕಾರೋ ಯತ್ ಅಸ್ತಿ ತದಭೋಕ್ತವ್ಯ ನ ಮಾನವೈ ಚಂಡಾಧಿಕಾರೋ ನೋ ಯ ಭೋಕ್ತವ್ಯ ತಚ್ಚ ಭಕ್ತಿ ಚಂಡನ ಚಂಡೇಶ್ವರಾನೃಪ್ತಿರಸ್ತು ಅಂತೇಳಿ ಮೊದಲೆಲ್ಲ ಹೇಳ್ತಾ ಇತ್ತು ಪೂಜೆಯಲ್ಲಿ ಪೂಜೆ ಮಾಡುವಾಗ ಚಂಡೇಶ್ವರ ಅಂದರೆ ಈಶ್ವರನಿಗೆ ಶಿವನಿಗೆ ಹೇಳುವಂಥದ್ದು ಚಂಡ ಅಂತೇಳಿ ಹ್ಞೂ ಚಂಡನ ಅಂದರೆ ಅಂದರೆ ಇಲ್ಲಿ ಶಿವನ ಗಣ ಚಂಡೇಶ್ವರ ಅಂದರೆ ಆ ಶಿವಗಣನ ಅಧಿಪತಿ ಶಿವ ಚಂಡನ ಅಧಿಕಾರವಿರತಕ್ಕಂತಹ ನೈವೇದ್ಯವನ್ನು ಹಾಗಾಗಿ ನೈವೇದ್ಯ ಚಂಡ ಎನ್ನತಕ್ಕಂಥ ಶಿವಗಣಕ್ಕೆ ಅದರ ನೈವೇದ್ಯ ಮೇಲೆ ಅಧಿಕಾರ ಇರತಕ್ಕಂಥ ಶಿವನಿರ್ಮಾಲ್ಯದ ಮೇಲೆ ಶಿವನ ನೈವೇದ್ಯದ ಮೇಲೆ ಹಾಗಾಗಿ ಚಂಡೇಶ್ವರ ಆನ ತೃಪ್ತಿರಸ್ತು ಅಂತೇಳಿ ಶಿವನಿಗೆ ಶಿವಪೂಜೆ ಮಾಡಿ ನೈವೇದ್ಯ ಮಾಡಿದ ಮೇಲೆ ಹೇಳುವಂಥದ್ದು ಅಧಿಕಾರ ಇರುವಂಥದ್ದು ಚಂಡ ಎನ್ನುವ ಶಿವಗಣ ಅವನಿಗೆ ಅವನ ಅಧಿಪತಿ ಯಾರು ಈಶ್ವರ ಪರಮೇಶ್ವರ ಹಾಗಾಗಿ ಚಂಡೇಶ್ವರ ಅಂದರೆ ಶಿವನಿಗೆ ಹೇಳಿದ್ದು ಹಾಗೆ ಇಬ್ಬರಿಗೂ ಅಲ್ಲಿ ಸೇರಿಸಿ ಹೇಳಿದಾಗ ಆಯಿತು ನೈವೇದ್ಯದ ಭಾಗ ಯಾರಿಗೆ ಅವನಿಗೆ ಅವನಿಗೂ ಅದರ ಮೂಲ ದೇವರಿಗೂ ಹಾಗೆ ಇಬ್ಬರಿಗೂ ತೃಪ್ತಿ ಆಗಲಿ ಅಂತೇಳಿ ತೃಪ್ತಿರಸ್ತು ಚಂಡೇಶ್ವರ ಅನ್ನುವ ಅಂತಹ ಚಂಡನ ಚಂಡಾಧಿಕಾರವೂ ಹತ್ರ ಅಸ್ತಿ ಎಲ್ಲಿ ಯಾವುದರಲ್ಲಿ ಚಂಡನಿಗೆ ಅಧಿಕಾರವಿದೆಯೋ ಶಿವಗಣಕ್ಕೆ ತದ್ಭೋಗವ್ಯ ನ ಮಾನವೈ ಹಾಗೆ ಆ ಶಿವಗಣ ಅದನ್ನು ಚಂಡನಾಧಿಕಾರವಿರತಕ್ಕಂಥ ನೈವೇದ್ಯವನ್ನು ಮಾನವನ್ನು ಭಕ್ಷಿಸಬಾರ್ದು ಚಂಡಾಧಿಕಾರೋ ನೋ ಯತ್ರ ಭೋಗ್ತವ್ಯಂ ತಚ್ಚ ಭಕ್ತಿ ಚಂಡನಧಿಕಾರ ಕೊಡಪಡದಂತಹ ಶಿವನೈವೇದ್ಯವನ್ನು ಭಕ್ತಿಯಿಂದ ಭಕ್ಷಿಸಬೇಕು ಅದು ಎಲ್ಲೆಲ್ಲಿ ಯಾವಾಗ ಚಂಡನ ಅಧಿಕಾರ ಇದೆ ನೈವೇದ್ಯದಲ್ಲಿ ಅಂತೇಳಿ ಮುಂದೆ ಮುಂದೆ ಹೇಳ್ತಾರೆ ಬಾಣಲಿಂಗೇ ಚ ಲೌಹೇ ಚ ಸಿದ್ಧೇ ಲಿಂಗೇ ಸ್ವಯಂಭುವಿ ನ ಚಂಡೋಧಿ ಕೃತ ಭವೇತ್ ಬಾಣಲಿಂಗ ಲೋಹದಲಿಂಗ ಸಿ ತಾನಾಗಿಯೇ ಉದ್ಭವಿಸಿದ ಲಿಂಗ ಮತ್ತು ಸಿದ್ಧೇ ಸಿದ್ಧಲಿಂಗ ಸಿದ್ಧರಿಂದ ಪ್ರತಿಷ್ಠಾಪಿಸಲ್ಪಟ್ಟಲಿಂಗ ಸ್ವಯಂಭೂಯ ಅಂದರೆ ಸ್ವಯಂಭೂಲಿಂಗ ತನ್ನಷ್ಟಕ್ಕೆ ಹುಟ್ಟಿದ್ದು ಪ್ರತಿಮಾಸು ಜರ್ವಾಶು ಎಲ್ ಸರ್ವಾಸು ಎಲ್ಲ ಶಿವನ ವಿಗ್ರಹಗಳು ಲಿಂಗ ಬಿಟ್ಟು ಈ ಥರ ವಿ ಶಿವನ ಪ್ರತಿಮೆ ಶಿವನ ಮುಖ ಅಥವಾ ಶರೀರ ಪ್ರತಿಮೆ ಇದೆಲ್ಲದರಲ್ಲಿ ಕೂಡ ಚಂಡೀಶ್ವರನಿಗೆ ಅಧಿಕಾರವಿಲ್ಲ ಚಂಡೇಶ್ವರನಿಗೆ ನ ಅಧಿಕೃತ ಭವೇತ್ ಹಾಗಾಗಿ ಅದರ ಪ್ರಸಾದ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡ್ಬೋದು ಸ್ವೀಕಾರ ಮಾಡಬಹುದು ಬಾಣಲಿಂಗ ಲೋಹದಲಿಂಗ ಸಿದ್ಧರಿಂದ ಪ್ರತಿಷ್ಠಾಪಿಸಲ್ಪಟ್ಟದ್ದು ಸ್ವಯಂಭೂಲಿಂಗ ಮತ್ತೆ ಎಲ್ಲಾ ಶಿವನ ವಿಗ್ರಹಗಳು ಲಿಂಗ ಬಿಟ್ಟು ವಿಗ್ರಹಗಳು ಸ್ನಾಪಯ್ವಾಧಾನೇನ ಯೋ ಲಿಂಗ ಸ್ನಪನೋದಕ ಯಹ್ ಪಿಬೇ ತ್ರಿವಿಧ ಪಾಪಂ ತಸ ಆಶು ವಿನಶ್ಯತಿ ಲಿಂಗವನ್ನು ವಿಧಿವತ್ತಾಗಿ ಸ್ನಾನ ಮಾಡಿಸಿ ಆ ಸ್ನಾನ ಪಾನ ಮಾಡಿದರೆ ಕೂಡಲೇ ತ್ರಿವಿಧವಾದ ಪಾಪಗಳು ಕಾಯಿಕ ವಾಚಿಕ ಮಾನಸಿಕವಾದ ಶಾರೀರಿಕ ಮಾತಿನಿಂದ ಮತ್ತು ಮನಸ್ಸಿನ ಮಾಡಿದ ಎಲ್ಲ ಪಾಪಗಳು ನಷ್ಟವಾಗಿ ಹೋಗ್ತವೆ ತಸ ಇಹ ಆಶು ಬಹುಬೇಗ ನಾಶವಾಗಿ ಹೋಗ್ತದೆ ಹಾಗೆ ಆಶುತೋಷ ಅಂತ ಹೇಳೋದು ಭಗವಂತನಾದ ಶಿವನಿಗೆ ಬಹುಬೇಗನೆ ಒಲಿಯುವವನು ಆಶುತೋಷ ಅಂಥೇಳಿ ಮುಕರ್ಜಿ ಮುಖರ್ಜಿ ಹೀಗೆಲ್ಲ ಹೆಸರುಗಳು ಬರ್ತದೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಶುತೋಷ ಅಂದರೆ ಬಹುಬೇಗನೆ ತುಷ್ಟಿಗೊಳ್ಳುವವ ಪ್ರಸನ್ನನಾಗುವವ ಒಲಿಯುವವ ಅಂಥೇಳಿ ಆಶು ಭಾಷಣ ಅಂತ ಹಾಗೆ ಬಂದದ್ದು ಅಂದರೆ ಅಲ್ಲೇ ಒಂದು ವಿಷಯ ಸಿಕ್ತು ಅದರ ಬಗ್ಗೆ ಭಾಷಣ ಮಾಡಬೇಕು ಚೀಟಿ ಸಿಗ್ತದೆ ಚೀಟಿಯಲ್ಲಿ ವಿಷಯ ಇರ್ತದೆ ಮೊದಲೇ ಅದನ್ನು ನಾವು ತಯಾರು ಮಾಡಲಿಕ್ಕಿಲ್ಲ ಹಾಗೆ ಆ ಹಾಗೆ ತತ್ಕ್ಷಣ ಆ ಕ್ಷಣದಲ್ಲಿ ಅಂತೇಳಿ ಅಗ್ರಾಹ್ಯ ಶಿವನೈವೇದ್ಯಂ ಪತ್ರಂ ಪುಷ್ಪ ಫಲಂ ಜಲಂ ಶಾಲಗ್ರಾಮ ಶಿಲಾಸಂಗಾತ್ ಸರ್ವ ಯಾತಿಪವಿತ್ರತಾಂ ನೋಡಿ ಪತ್ರ ಪುಷ್ಪ ಫಲ ಜಲ ಮುಂತಾದ ಶಿವನೈವೇದ್ಯವು ಅಗ್ರಾಹ್ಯವಾದುದಾದರೂ ಅಪವಿತ್ರವಾದುದಾದರೂ ಶಾಲಗ್ರಾಮಶಿಲಾಸಂಗಾತ್ ಸರ್ವರ್ವ್ಯಾಧಿ ಪವಿತ್ರತಾ ಶಿವಸಾಲಿಗ್ರಾಮಶಿಲೆಯ ಸಂಬಂಧದಿಂದ ಪವಿತ್ರವಾಗ್ತದೆ ಅಂಥೇಳಿ ಇಲ್ಲಿ ಬರ್ತದೆ ಲಿಂಗೋಪರಿ ಚದ್ರವ್ಯಂ ತದಗ್ರಾಹ್ಯಂ ಮುನೀಶ್ವರ ಸುಪವಿತ್ರ ತಜ್ಞೇ ಯಲ್ಲಿಂಗಸ್ಪರ್ಶವಾಹ್ಯತೋ ಲಿಂಗದ ಮೇಲೆ ಇರತಕ್ಕಂಥ ದ್ರವ್ಯವು ಲಿಂಗೋಪರಿ ಚ ದ್ರವ್ಯಂ ತದ್ ಅಗ್ರಾಹ್ಯಂ ಅದು ಗ್ರಾಹ್ಯವಾಲ್ಲ ಅಲ್ಲಿ ಮುನೀಶ್ವರರೇ ಕೇಳಿ ಸುಪವಿತ್ರ ತದ್ ಜ್ಞೇಯ ಹಾಗಾದರೆ ಯಾವುದು ಪವಿತ್ರ ಎಲ್ಲಿಂಗಸ್ಪರ್ಶ ಬಾಹ್ಯತಃ ಆ ಲಿಂಗಸ್ಪರ್ಶವನ್ನು ಹೊಂದದೇ ಇರತಕ್ಕಂಥ ಅದೇ ಗ್ರಾಹ್ಯ ಲಿಂಗದ ಮೇಲೆ ಇರತಕ್ಕಂಥದ್ದು ನಮ್ಮದಲ್ಲ ಲಿಂಗವನ್ನು ಸ್ಪರ್ಶಿಸದೆ ಹೊರಗಡೆ ಬಿದ್ದಿರ್ತದೆ ಯಾವುದಿದೆ ಅದನ್ನು ಆ ದ್ರವ್ಯಗಳು ನೈವೇದ್ಯ ಮಾಡಿದ್ದು ಅಥವಾ ಯಾವುದೋ ಹೂವುಗಳಿರ್ಬೋದು ಅದನ್ನೆಲ್ಲ ಸ್ವೀಕಾರ ಮಾಡ್ಬೋದು ಲಿಂಗದನ್ನು ಸ್ಪರ್ಶಿಸಿರ್ತಕ್ಕಂಥದನ್ನು ಮುಟ್ಟಬಾರದು ತಗೊಳ್ಬಾರದು ಅಂತೇಳಿ ನೈವೇದ್ಯ ನಿರ್ಣಯ ಪ್ರೋಕ್ತ ಇತ್ತಂ ವೋ ಮುನಿಸತ್ತಮಃ ಶೃಣುಧ್ವಂ ಬಿಲ್ಲೋಮಾಹಾತ್ಮಿಂ ಸಾವಧಾನತಯಾಧರಾತು ನೈವೇದ್ಯದ ಇರೈ ಮುನಿಗಳೇ ಮುನಿಶ್ರೇಷ್ಠರೇ ಮುನಿಸತ್ತಮಾಹ ಮುನಿ ಸತ್ ತಮಃ ಸತ್ ಸತ್ವಗುಣ ತಮಃ ಶ್ರೇಷ್ಠರು ಸತ್ವಗುಣ ಶ್ರೇಷ್ಠರು ಅಂತೇಳಿ ಸಾತ್ವಿಕ ಪರಮ ಸಾತ್ವಿಕರಾದ ಮುನಿಗಳೇ ಶೌನಕಾದಿಗಳೇ ಅಂಥೇಳಿ ರೋಮಹರ್ಷಣರು ಸೂತ ಹೇಳ್ತಾ ಇದ್ದಾರೆ ನೈವೇದ್ಯ ನಿರ್ಣಯವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಶಿವನೈವೇದ್ಯದ ನಿರ್ಣಯ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರದು ಅಂತೇಳಿ ಮುಖ್ಯವಾಗಿ ಇಲ್ಲಿ ಹೇಳಿದ್ದು ಬಾಣಲಿಂಗ ಆಮೇಲೆ ಲೋಹದ ಲಿಂಗ ಹಾಗೆಯೇ ಸಿದ್ಧರಿಂದರೆ ಪ್ರತಿಷ್ಠಾಪಿಸಲ್ಪಟ್ಟದ್ದು ಉದ್ಭವ ಲಿಂಗ ಮತ್ತು ಶಿವನ ಎಲ್ಲಾ ವಿಗ್ರಹಗಳು ಇವೆಷ್ಟು ಇದರಲ್ಲಿ ಚಂಡೀಶ್ವರನಿಗೆ ಚಂಡೇಶ್ವರನಿಗೆ ಅಧಿಕಾರ ಇಲ್ಲ ನಾವು ಅದನ್ನು ಸ್ವೀಕಾರ ಮಾಡ್ಬೋದು ಹಾಗೆ ಲಿಂಗವನ್ನು ಸ್ಪರ್ಶಿಸದೇ ಇರತಕ್ಕಂಥ ಶಿವ ನಿರ್ಮಾಲ್ಯವನ್ನೆಲ್ಲ ನಾವು ಸ್ವೀಕಾರ ಮಾಡ್ಬೋದು ಲಿಂಗದ ಮೇಲೆ ಇರತಕ್ಕಂಥದನ್ನು ತಗೊಳ್ಬಾರ್ದು ಆಮೇಲೆ ಶಿವನ ನಿರ್ಮಾಲ್ಯ ಆಗಿರ್ಬೋದು ನೈವೇದ್ಯ ಇರ್ಬೋದು ಶಾಲಿಗ್ರಾಮದ ಸ್ಪರ್ಶ ಆದರೆ ಅದು ಚಾಲಿಗ್ರಾಮಶೀಲಿಂದ ಪವಿತ್ರ ಆಗ್ತದೆ ನಾವು ಅದನ್ನು ಸ್ವೀಕಾರ ಮಾಡ್ಬೋದು ಇವೆಷ್ಟು ಅಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಆಮೇಲೆ ಮುಂದೆ ಬಿಲ್ಲೋ ವೃಕ್ಷದ ಬಗ್ಗೆ ಬಿಲ್ಲೋ ಮಹಾತ್ಮೆ ಶೃಣುಧ್ವಂ ಬಿಲ್ಲೋ ಮಹಾತ್ಮ ಸಾವಧಾನತೆಯ ಆಧಾರ ಪ್ರೀತಿಯಿಂದ ಭಕ್ತಿಯಿಂದ ಸಾವಧಾನತೆಯಿಂದ ಕೇಳಿರಿ ಬಿಲ್ಲೋ ಮಹಾತ್ಮೆಯನ್ನು ಅಂತೇಳಿ ಮಹಾದೇವಸ್ವರೂಪೋಯಂ ಬಿಲ್ವೋ ದೇವೈರಪಿ ಯಥಾ ಕಥಂಚಿತ್ ಏತಸ ಮಹಿಮಾ ಜ್ಞಾಯತೆ ಕಥಂ ಈ ಬಿಲ್ಲು ಆ ಮಹಾದೇವನ ಸಾಕ್ಷಾತ್ ದೇವೇವನಾದ ಮಹಾದೇವನ ಸ್ವರೂಪವೇ ಆಗಿದೆ ಬಿಲ್ವ ದೇವೈರಪಿ ಸ್ತುತಃ ದೇವತೆಗಳು ಸಕಲ ದೇವತೆಗಳು ಕೂಡ ಇದನ್ನು ಸ್ತುತಿ ಮಾಡ್ತಾರೆ ದೇವತೆಗಳಿಂದಲೂ ಸುತಿಸಲ್ಪಡ ಪಟ್ಟಂತಹದ್ದು ಹೊಗಳಲ್ಪಡ ಪಟ್ಟಂತಹದ್ದು ಇದು ಯಥ ಕಥಂಚಿತ್ ಮಹಿಮಾ ಜ್ಞಾಯತೆ ಕಥಂ ಇಂತಹ ಬಿಲ್ವದ ಮಹಿಮಾನ್ವಿತವಾದ ಬಿಲ್ವದ ಮಹಿಮೆಯನ್ನು ಹೇಗೆ ತಾನೇ ಸಾಧ್ಯ ಪೂರ್ಣವಾಗಿ ಅಂತೇಳಿ ಹೇಳ್ತಾನೆ ಪುಣ್ಯ ಯಾವಂತ ಲೋಕೇಶು ಪ್ರಥಿತಾನ್ಯಪ್ಪ ತಾನೇ ಸರ್ವಾಣಿ ತೀರ್ಥಾ ಬಿಲ್ಲವ ಮೂಲೆ ವಸಂತಿ ಲೋಕದಲ್ಲಿ ಪ್ರಸಿದ್ಧವಾದ ಎಷ್ಟೆಷ್ಟು ಪುಣ್ಯತೀರ್ಥಗಳಿವೆಯೋ ಪ್ರಥಿತಾನೆ ಪ್ರಸಿದ್ಧವಾದವುಗಳು ಪುಣ್ಯತೀರ್ಥಾನೇ ಯಾವಂತೆ ಎಷ್ಟೆಷ್ಟು ಇವೆಯೋ ತಾನೇ ಸರ್ವಾ ಅವೆಲ್ಲವೂ ಕೂಡ ತೀರ್ಥಾನೇ ಆ ತೀರ್ಥಗಳೆಲ್ಲವೂ ಬಿಲ್ಲವ ಮೂಲೆ ವಸಂತಿ ಆ ಬಿಲ್ಲ ವೃಕ್ಷದ ಮೂಲದಲ್ಲಿ ಇವೇ ಇರ್ತವೆ ಹಾಗಾಗಿ ಬಿಲ್ಲು ಬುಡ ಅಷ್ಟು ಪವಿತ್ರ ಸರ್ವತೀರ್ಥಗಳ ಪುಣ್ಯ ಪಾವನತ ಪಾವನತ್ವ ಪುಣ್ಯತ್ವ ಅದರ ಬುಡದಲ್ಲಿ ಇದೆ ಬಿಲ್ಲು ವೃಕ್ಷದ ಮೂಲದಲ್ಲಿ ಮೂಲ ಅಂದರೆ ಬುಡ ಅದರ ಅಡಿಯಲ್ಲಿ ಬಿಲ್ಲವ ಮೂಲೆ ಮಹಾದೇವಂ ಲಿಂಗರೂಪಿಣಮ ವ್ಯಯಂ ಯಹ್ ಪುಣ್ಯಾತ್ಮ ಸ ಶಿವಂ ಪ್ರಾಪ್ನು ಧ್ರುವಂ ಬಿಲ್ಲುವ ಮೂಲದಲ್ಲಿ ಬುಡದಲ್ಲಿ ಲಿಂಗರೂಪಿಯಾದ ಶಿವನನ್ನು ಯಾವನು ಪೂಜಿಸ್ತಾನೋ ಅಂತಹ ಪುಣ್ಯಾತ್ಮನು ಶಿವನನ್ನೇ ಪಡೆಯುತ್ತಾನೆ ಬಿಲ್ವ ಮೂಲೆ ಜಲೈರ್ಯಸ್ತು ಮೂರ್ಧಾನ ಅಭಿಷಿಂಚತಿ ಸರ್ವರ್ವತೀರ್ಥಸ್ನಾತ ಸ್ಯಾತ್ ಸೇವ ಭುವಿ ಪಾವನ ಬಿಲ್ಲು ವೃಕ್ಷದ ಬುಡದಲ್ಲಿ ಜಲದಿಂದ ತನ್ನ ಶಿರಸಿಗೆ ಸ್ನಾನವನ್ನು ಮಾಡಿಸ್ತಕ್ಕಂಥವನು ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದ ಪುಣ್ಯವನ್ನು ಪಡೀತಾನೆ ತುಂಬ ಪವಿತ್ರತಮನಾಗ್ತಾನೆ ಈ ಭೂಲೋಕದಲ್ಲಿ ಅಂತೇಳಿ ಏತಸ ಬಿಲ್ವಮೂಲ ಸ್ಯಾದ ಏತಸ ಬಿಲ್ಲವಮೂಲ ಅಥ ಅನುತ್ತಮಂ ಜಲಾಕುಲ ಮಹಾದೇವೋ ದೃಷ್ಟ್ ತುಷ್ಟೋ ಬವತ್ಯಲ ಈ ಬಿಲ್ಲು ಕಟ್ಟೆಗಳು ನೀರಿನ ತುಂಬಿರುವುದನ್ನು ನೋಡಿದರೆ ಮಹಾದೇವನು ಸಂತುಷ್ಟನಾಗ್ತಾನೆ ಏತಸ ಬಿಲ್ಲುಮೂಲ ಅಥ ಆಲವಾಂ ಅನುತ್ತಮ ಅದರ ಕಟ್ಟೆ ಬಿಕ್ಷಕ್ಕೆ ಕಟ್ಟೆ ಅದರಲ್ಲಿ ನೀರು ತುಂಬಿದರೆ ಜಲಾಕುಲ ಮಹಾದೇವೋ ದೃಷ್ಟ್ವ ಮಹಾದೇವನು ಅದನ್ನು ನೋಡಿದೆ ನೀರು ತುಂಬಿದ್ದನ್ನು ತುಷ್ಟೋಭವತ್ಯಲಂ ಅತ್ಯಂತ ಸಂತೋಷಭರಿತನಾಗ್ತಾನೆ ಸಂತುಷ್ಟನಾಗ್ತಾನೆ ಪೂಜೆ ಬಿಲ್ಲುವ ಮೂಲಂ ಯೋ ಗಂಧಪುಷ್ಪಾದಿರ್ನರಹ ಶಿವಲೋಕಮಾಪ್ನೋತಿ ಸಂತತಿರ್ವರ್ಧತೆ ಸುಖಂ ಬಿಲ್ಲುವ ವೃಕ್ಷದ ಮೂಲವನ್ನು ಗಂಧಪುಷ್ಪಾಕ್ಷತೆ ಮುಂತಾದವುಗಳಿಂದ ಯಾವನ್ನು ಪೂಜಿಸ್ತಾನೋ ಅಂತಹ ಮನುಷ್ಯನು ಇಹದಲ್ಲಿಯೂ ಇಹದಲ್ಲಿ ಸುಖವನ್ನು ಆಮೇಲೆ ಸಂತಾನವನ್ನು ಪಡೆಯುತ್ತಾನೆ ಶಿವಲೋಕವನ್ನು ಮರಣಾನಂತರ ಹೊಂದುತ್ತಾನೆ ಅಂತೇಳಿ ಹೀಗೆ ಬಿಲ್ಲದ ಮಹಾತ್ಮ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಬಿಲ್ಲವ ಮೂಲೆ ದೀಪಮಾಲಂ ಯಃ ಕಲ್ಪಯತಿ ಸಾದರಂ ಸತತ್ವಜ್ಞಾನ ಸಂಪನ್ನೋ ಮಹೇಶ ಅಂತರ್ಗತೋ ಭವೇತ್ ಬಿಲ್ವ ಮೂಲದಲ್ಲಿ ದೀಪಮಾಲೆಯನ್ನೇ ಯಾವ ಕಲ್ಪಿಸ್ತಾನೆ ಬಿಲ್ಲು ವೃಕ್ಷದ ಬುಡ್ಡದಲ್ಲಿ ದೀಪೋತ್ಸವವನ್ನು ದೀಪದ ಸರಮಾಲೆಯನ್ನೇ ದೀಪ ತುಂಬ ದೀಪಗಳನ್ನು ಹಚ್ಚಿ ದೀಪೋತ್ಸವ ಯಾವನು ಮಾಡ್ತಾನೋ ಬಹಳ ಪ್ರೀತಿ ಆ ಭಕ್ತಿ ಆದರ ಅತಿಶಯಗಳಿಂದ ಸಹ ತತ್ವಜ್ಞಾನ ಸಂಪನ್ನೂ ಮಹೇಶ ಅಂತರ್ಗತವೋ ಹೋಗಿದ್ದು ಅವನು ತತ್ವಜ್ಞಾನವನ್ನು ಹೊಂದಿ ಮಹಾದೇವನೊಡನೆ ಐಕ್ಯವನ್ನು ಹೊಂದುತ್ತಾನೆ ಜ್ಞಾನ ಮಹೇಶ್ವರ ಮಹೇಶ್ವರನಿಂದ ಜ್ಞಾನವನ್ನು ಪಡೀಬೇಕು ಆಗ ಮಹೇಶ್ವರನೊಂದಿಗೆ ಐಕ್ಯವನ್ನು ಹೊಂದುತ್ತಾನೆ ತತ್ವಜ್ಞಾನವನ್ನು ಹೊಂದಿ ಬಿಲ್ಲೋ ಗುಡದಲ್ಲಿ ಬಿಲ್ಲದ ವೃಕ್ಷದ ಅಡಿಯಲ್ಲಿ ದೀಪದ ಉತ್ಸವವನ್ನು ಮಾಡಿದರೆ ದೀಪೋತ್ಸವ ಬಿಲ್ವ ಶಾಖಾಂ ಸಮಸ್ತೇನ ನವಪಲ್ಲವಂ ಗೃಹೀತ್ ಭೋಜಯೇದ್ ಬಿಲ್ವಂ ಸಚ ಪಾಪೈಃ ಪ್ರಮುಚ್ಚ್ಯದೇ ಬಿಲ್ವೃಕ್ಷದ ಕೊಂಬೆಯನ್ನು ಬಿಲ್ವ ಶಾಖೆ ಹಸ್ತೇನ ನವಪಲ್ಲವಂ ಹೊಸ ಚಿಗುರಿನಿಂದ ಬಿಲ್ಲುವನ್ನು ಪೂಜಿಸಬೇಕು ಹಾಗೆ ಮಾಡಿದರೆ ಪಾಪನಾಶ ಆಗ್ತದೆ ಬಿಲ್ವ ಮೂಲೆ ಶಿವರಥಂ ಭೋಜಯೇದ್ಯಸ್ತು ಭಕ್ತಿತಃ ಏಕಂವಾ ಕೋಟಿಗುಣಿತ ಪ್ರಜಾಯತೆಯೇ ಬಿಲ್ಲುವೃಕ್ಷದ ಮೂಲದಲ್ಲಿ ಬುಡದಲ್ಲಿ ಒಬ್ಬ ಶಿವಭಕ್ತನಿಗಾದರೂ ಭಕ್ತಿಯಿಂದ ಭೋಜನವನ್ನು ಮಾಡಿಸಿದರೆ ಶಿವರಥಂ ಶಿವನಲ್ಲೇ ನಿರತನಾಗಿರ್ತಕ್ಕಂಥ ಮನಸ್ಸು ಉಳ್ಳಂತಹ ಒಬ್ಬ ವ್ಯಕ್ತಿಗೆ ಭಕ್ತಿಯಿಂದ ಪೋ ಭೋಜಿತು ಅವನಿಗೆ ಊಟ ಕೊಟ್ಟರೆ ಕೋಟಿ ಪುಣ್ಯವು ಲಭಿಸ್ತದೆ ಬಿಲ್ಲುವ ಹುಲೆ ಈಗ ನಾವು ಬಿಲ್ಲು ವೃಕ್ಷದ ಅಚಾನಕ್ಕಾಗಿ ಏನಾಗಿರ್ತದೆ ಒಂದು ಕಥೆಯಲ್ಲಿ ಬರ್ತದೆ ಒಬ್ಬ ಮರದ ಮೇಲೆ ಕೂತಿರ್ತಾನೆ ಅಲ್ಲಿಂದ ಅದರ ಎಲೆಯನ್ನು ಸುಮ್ಮನೆ ಗೊತ್ತಿಲ್ಲದೆ ಒಂದೊಂದು ಎಲೆಯನ್ನು ತೆಗೆದು ತೆಗೆದು ಮರದ ಎಲೆಯನ್ನು ರಾತ್ರಿ ಹೊತ್ತಿನಲ್ಲಿ ಅದು ಆ ದಿವಸ ಶಿವರಾತ್ರಿ ಆಗಿರ್ತದೆ ಕೆಳಗೆ ಬೀಳ್ತಾರೆ ಕೆಡಗಯಲ್ಲಿ ಶಿವಲಿಂಗ ಇರ್ತದೆ ಅಂತೇಳಿ ಅದಕ್ಕೆ ಇದು ಪೂಜೆ ಮಾಡಿದಾಗ ಆಗ್ತದೆ ಚೆನ್ನಾಗಿ ಬಯಸ್ಸಲ್ಲ ಬಯಸದೇ ಹ್ಞೂ ಅವನು ಅಗಣಿತವಾದ ಫಲವನ್ನು ಹೊಂದಿ ಅವನು ಶಿವಸಾಹಜವನ್ನು ಹೊಂದುತ್ತಾನೆ ಆಗಿರುವಾಗ ತಿಳಿದು ಮಾಡಿದರೆ ಇನ್ನೆಷ್ಟು ಫಲ ಸಿಕ್ಕೀತು ಅಂಥೇಳಿ ಬಿಲ್ವ ಮೂಲೆ ಕ್ಷೀರಯುಕ್ತ ಮನಮ ಅಜ್ಜೇ ನ ಯೋ ದದ್ಯಾಚೋ ಭಕ್ತಾಯ ಸದರಿದ್ರೋ ನ ಅಲ್ಲೇ ಬಿಲ್ಲು ವೃಕ್ಷದ ಮೂಲದಲ್ಲಿ ತುಪ್ಪ ಮತ್ತು ಹಾಲುಗಳಿಂದ ಯುಕ್ತಂ ಅನ್ನಂ ಆಜ್ಜೇನ ಸಂಯುತಂ. ಇದರಿಂದ ಕೂಡಿದಂಥ ಅನ್ನವನ್ನು ಪರಮಾನ್ನವನ್ನು ಶಿವಭಕ್ತಿನ ದಾನ ಮಾಡಿದರೆ ಅವನಿಗೆ ಎಂದಿಗೂ ಕೂಡ ದರಿದ್ರವ ಬಡತನ ಬರುವುದಿಲ್ಲ ದಾರಿದ್ರ್ಯ ಬರುವುದಿಲ್ಲ ಸಾಂಗೋಪಾಂಗಮಿತಿ ಪ್ರೋಕ್ತ ಶಿವಲಿಂಗ ಪ್ರಪೂಜನಂ ಪ್ರವೃತ್ತಾಂ ನಿವೃತ್ತೇದೋ ವಿಧಂ ದ್ವಿಜಾ ಈ ರೀತಿಯಾಗಿ ಸಾಧನ ಉಪ ಸಾಧನಗಳೊಡನೆ ಹೇಳಿರತಕ್ಕಂತಹ ಅಂಗ ಉಪಾಂಗ ಸಹಿತವಾಗಿರತಕ್ಕಂತಹ ಈ ಒಂದು ಶಿವಲಿಂಗ ಪೂಜೆಯು ಪ್ರವೃತ್ತರಿಗೂ ನಿವೃತ್ತರಿಗೂ ಪ್ರವೃತ್ತಿ ಧರ್ಮ ಅಂದರೆ ಗೃಹಸ್ಥಧರ್ಮ ನಿವೃತ್ತಿಧರ್ಮ ಅಂದರೆ ಸನ್ಯಾಸಧರ್ಮ ಹಾಗೇ ವಿರಕ್ತರಿಗೂ ವಿರಕ್ತರಲ್ಲದವರಿಗೂ ಕೂಡ ಬೇರೆ ಬೇರೆಯಾಗಿ ಇದು ಎರಡು ವಿಧವಾಗಿ ಹೇಳಿ ಹೇಳಲ್ಪಟ್ಟಿದೆ ಯಾವುದು ಶಿವಪೂಜೆ ಪ್ರವೃತ್ತಾಂ ಪೀಠಪೂಜಾ ಸರ್ವಾಭೀಷ್ಟಪ್ರದಾಭೂವಿ ಪಾತ್ರೇಣ ಪ್ರವೃತ್ತಸ್ತು ಸರ್ವಪೂಜಾಂ ಸಮಾಚರಿಯತ್ ಪ್ರವೃತ್ತರಿಗೆ ಅಂದರೆ ಗೃಹಸ್ಥರಿಗೆ ವಿರಕ್ತರಲ್ಲದಂಥವರಿಗೆ ಪೀಠಪೂಜೆಯು ಸಕಲಾಭೀಷ್ಟವನ್ನು ಉಂಟು ಮಾಡುತ್ತದೆ ಪಾತ್ರೇಣ ಪ್ರವೃತ್ತಸ್ತು ಸರ್ವ ಪೂಜಾ ಸಮಾಚರೆಯಿತು ಅವರು ಪಾತ್ರೆಯಿಂದಲೇ ಮಾಡಬೇಕು ಅಂತಲೇ ಹೇಳ್ತಾರೆ ನೈವೇದ್ಯಮಿಷೇಕಾಂತ್ಯ ಶಾಲೆನ್ನೇ ಸಮಾಚರೇತ್ ಪೂಜಾಂತೆ ಸ್ಥಾಪಲ್ಲಿ ಪುಟೇ ಶುದ್ಧೇ ಪೃಥ್ ಗೃಹೇ ಶಾಲೆ ಅನ್ನದಿಂದ ನೈವೇದ್ಯವನ್ನು ಮಾಡಬೇಕು ಪ್ರಮ ಅನ್ನದಿಂದ ಅಥವಾ ಅಕ್ಕಿಯ ಅನ್ನ ಅಂಥೇಳಿ ಕೂಡ ಆಗ್ತದೆ ಶಾಲ್ಯನ್ನ ಅಂತೇಳಿದರೆ ಅಕ್ಕಿಯನ್ನು ಬೇಯಿಸಿ ಮಾಡಿದಂಥ ಅನ್ನ ಗೋಧಿಯ ಅನ್ನ ಅದರಿಂದ ನೈವೇದ್ಯವನ್ನು ಮಾಡಿ ಅಭಿಷೇಕದ ನಂತರ ಪೂಜಾ ಅಂತೆಯೇ ಲಿಂಗಂ ಪುಟೆ ಶುದ್ಧೆ ಪೃಥಕ್ ಗೃಹೇ ಲಿಂಗವನ್ನು ಮನೆಯಲ್ಲಿ ಶುದ್ಧವಾದ ಬೇರೆ ಒಂದು ಸಂಪುಟದಲ್ಲಿ ಅದನ್ನು ಇರಿಸಬೇಕು ಕರ ಕರಪೂಜಾ ನಿವೃತ್ತು ನಿವೇದಿ ನಿವೃತ್ತಾಂಟ ಪರಂ ಸೂಕ್ಷ್ಮ ಲಿಂಗಮೇವ ವಿಶಿಷ್ಯತೆ ವಿರಕ್ತರಾದಂಥ ಸನ್ಯಾಸಿಗಳಿಗೆ ಕರಪೂಜೆ ಅಂದರೆ ಕೈಯಲ್ಲಿ ನ ಲಿಂಗವನ್ನು ಇಟ್ಟುಕೊಂಡು ಪೂಜಿಸುವಂಥದ್ದು ಪ್ರಶಸ್ತವಾದದ್ದು ಬೇರೆ ಪಾತ್ರೆಯಲ್ಲಿ ಅಲ್ಲ ಅದರಲ್ಲಿ ಪಾತ್ರೆಯಲ್ಲಿ ಇಟ್ಟುಕೊಂಡೇ ಪೂಜೆ ಮಾಡಬೇಕು ಗೃಹಸ್ಥರಾದರೆ ಕೈಯಲ್ಲಿ ಹಿಡಿದು ಮಾಡಬಾರ್ದು ಆದರೆ ವಿ ವಿರಕ್ತರಾದ ಕೈಯಲ್ಲೇ ಹಿಡಿದು ಮಾಡುವಂಥದ್ದು ಪ್ರಶಸ್ತ ಬೇರೆ ಸಂಪುಷ್ಟ ಅಥವಾ ಬೇರೆ ಪಾತ್ರೆಯಲ್ಲಿ ಅಲ್ಲ ತಾವು ಭಕ್ಷಿಸ್ತಕ್ಕಂಥ ಆಹಾರವನ್ನೇ ನಿವೇದಿಸಬೇಕು ಸನ್ಯಾಸಿಗಳು ವಿರಕ್ತರು ಸ್ವಭೋಜ್ಯಂತೂ ನಿವೇದ ಇತ್ತು ಬೇರೆ ಪ್ರತ್ಯೇಕ ನೈವೇದ್ಯ ಮಾಡಲಿ ಗೃಹಸ್ಥರಿಗೆ ಆದರೆ ಅನುಕೂಲತೆ ಇದೆ ಗೃಹಿಣಿ ಇದ್ದಾಳೆ ಮಾಡಿಕೊಡ್ತಾಳೆ ಆದರೆ ಇವರಿಗೆ ತಾವೇನು ಭಕ್ಷಿಸ್ತೇವೋ ಭಿಕ್ಷಾ ಭಿಕ್ಷೆಯನ್ನು ಪಡೆದಂಥದ್ದು ಇರ್ಬೋದು ಯಾರು ಭಿಕ್ಷುಗಳಿಗೆ ಭಿಕ್ಷು ಅಂದರೆ ಸನ್ಯಾಸಿ ವಿರಕ್ತಿ ಉಳ್ಳಂಥ ವಿರಕ್ ವಿರಾಗಿ ಅಂತವರು ತಾವು ಭಕ್ಷಿಸತಕ್ಕಂಥ ಆಹಾರವನ್ನೇ ನೈವೇದ್ಯ ಮಾಡಿ ಶಿವನಿಗೆ ಅವರಿಗೆ ಸೂಕ್ಷ್ಮಲಿಂಗವೇ ಪ್ರಶಸ್ತವಾದಂಥದ್ದು ಸೂಕ್ಷ್ಮಲಿಂಗಮೇವ ವಿಶೇಷತೆ ನಿವೃತ್ತರಿಗೆ ಸಣ್ಣಲಿಂಗ ಅದೇ ವಿಶೇಷವಾದ್ದು ಅಂದರೆ ಅದರಲ್ಲಿ ನೋಡಿ ನಾವು ಮೂರು ವಿಧವಾದ ಲಿಂಗವನ್ನು ಹೇಳಿದ್ದು ಗಾತ್ರ ಪ್ರಮಾಣಕ್ಕೆ ಅನುಗುಣವಾಗಿ ಒಂದು ನಾಲ್ಕು ಅಂಗುಲದ್ದು ಇನ್ನೊಂದು ಎರಡು ಅಂಗುಲದ್ದು ಇನ್ನೊಂದು ಒಂದು ಅಂಗುಲದ್ದು ಅಂತೇಳಿ ನಾಲ್ಕು ಅಂಗುಲದ್ದು ಶ್ರೇಷ್ಠ ಅಂತ ಹೇಳಿದೆ ಯಾರಿಗೆ ಪ್ರವೃತ್ತಿಪರರಾದಂಥವರಿಗೆ ಗೃಹಸ್ಥಾಶ್ರಮಿಗಳಿಗೆ ಇವರಿಗೆ ಸೂಕ್ಷ್ಮಲಿಂಗ ಅಂದರೆ ಇಲ್ಲಿ ಬಹುಶಃ ಆಕಾರದ ರೀತಿಯಲ್ಲಿ ನಾವು ಒಂದಂಗಳದಂತೇಳ್ಬೋದು ಗಾತ್ರದ ರೀತಿಯಲ್ಲಿ ಇನ್ನೊಂದು ಸೂಕ್ಷ್ಮಲಿಂಗ ಅಂತ ಹೇಳಿದರೆ ಯಾವುದು ಸ್ಥೂಲಲಿಂಗ ಅಂತೇಳಿದರೆ ಯಾವುದು ಈ ಪಾರ್ಥಿವಲಿಂಗಾದಿಗಳೆಲ್ಲ ಸ್ಥೂಲಲಿಂಗಗಳು ಸೂಕ್ಷ್ಮಲಿಂಗ ಅಂತೇಳಿದರೆ ಅಲ್ಲಿ ನಾವು ಪ್ರಣವ ಓಂಕಾರವನ್ನು ನಾವು ಗ್ರಹಿಸಬೇಕಾಗ್ತದೆ ಅದರಲ್ಲಿ ಸ್ಥೂಲ ಪಂಚಾಕ್ಷರ ಬರ್ತದೆ ಸ್ಥೂಲ ಪ್ರಣವ ಪಂಚಾಕ್ಷರ ಸೂಕ್ಷ್ಮ ಪ್ರಣವ ಓಂಕಾರ ಆ ಓಮ ನಾದ ಬಿಂದು ಐದು ಇದನ್ನು ಕೂಡಿರತಕ್ಕಂಥದ್ದು ಹೀಗೆ ಅದು ಲಿಂಗ ಅದರದ್ದು ಅದೇ ಪ್ರಶಸ್ತ ವಿರಕ್ತರಿಗೆ ಓಂಕಾರ ಅಂತ ಹೇಳಿ ಅದನ್ನೇ ಶಿವ ಸ್ವರೂಪವನ್ನು ಚಿಂತಿಸುವಂಥದ್ದು ಅದನ್ನು ಧ್ಯಾನ ಮಾಡ್ತಾ ವಿಭೂತ್ಯರ್ಚನ ಕುರ್ಯಾ ವಿಭೂತಂಚ ನಿವೇದಯೇತ್ ಪೂಜಾಂಕ ತಥಾಲಿಂಗಂ ಶಿರಸಾಧಾರಯೇತ್ ಸದಾ ವಿಭೂತಿಯಿಂದ ಲಿಂಗವನ್ನು ಅರ್ಚಿಸಬೇಕು ವಿಭೂತಿಯಂಚ ನಿವೇ ವಿಭೂತಿಯನ್ನು ನಿವೇದಿಸಬೇಕು ನೈವೇದ್ಯ ಮಾಡ ಮಾಡಬೇಕು ಪೂಜಾಂಕೃತ್ವ ತಥ ಲಿಂಗಂ ಶಿರಸಾ ಧಾರೆಯ ಸದಾ ಪೂಜೆಯನ್ನು ಮಾಡಿ ಅನಂತರ ಲಿಂಗವನ್ನು ಶಿರಸ್ಸಿನಲ್ಲಿ ಧರಿಸಬೇಕು ಅಂತೇಳಿ ಹೇಳ್ತಾರೆ ಇತಿ ಶ್ರೀ ವಿದ್ಯೇಶ್ವರ ಸಂಹಿತಾಂ ದ್ವಾವಿಂಶೋಧ್ಯಾಯ ಇಲ್ಲಿಗೆ ಈ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಮುಗಿಯಿತು ಇದರಲ್ಲಿ ಈ ರೀತಿಯಾಗಿ ನಾವು ಬಿಲ್ಲದ ಮಹಾತ್ಮೆ ಮತ್ತು ಶಿವನೈವೇದ್ಯದ ಬಗ್ಗೆ ಅದನ್ನು ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರದು ಎಂಬ ಬಗ್ಗೆ ಇರತಕ್ಕಂತಹ ನಿರ್ಣಯವನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಮುಂದನೆಯ ಮುಂದಿನದಂತಹ ಇಪ್ಪತ್ತ ಮೂರನೆಯದು ಅಧ್ಯಾಯ ಅದರಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಭಸ್ಮದ ಮಹಾತ್ಮೆ ಆಮೇಲೆ ರುದ್ರಾಕ್ಷಿಯ ಮಹಿಮೆ ಆಮೇಲೆ ಶಿವನಾಮದ ಮಹಿಮೆ ಇದಿಷ್ಟನ್ನು ಈ ಇಪ್ಪತ್ತ್ ಅಧ್ಯಾಯದಲ್ಲಿ ಹೇಳ್ತಾರೆ ಸೂತ ಸೂತ ಮಹಾಭಾಗ ವ್ಯಾಸಿಷ್ಯ ನಮಸ್ತುತೆ ತದೇವ ವ್ಯಾಸತೋ ಬ್ರೂಹಿ ಭಸ್ಮಾಹಾತ್ಮ್ಯ ಉತ್ತಮ ತಥಾ ರುದ್ರಾಕ್ಷ್ಮಾತ್ಮ್ಯ ನಾಮ ಮಾಹಾತ್ಮ್ಯ ಮುಕ್ತಮಂ ತ್ರಿತ ಬ್ರೂಹಿ ಸುಪ್ರೀತ್ಯ ಮಮಾನಂದಯ ಮಮಾನಂದಯ ಮಾನಸಂ ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತೇಳಿ ಇದನ್ನು ಹೇಳಿ ಈ ಮೂರನ್ ಯಾವುದೆಲ್ಲ ಭಸ್ಮ ರುದ್ರಾಕ್ಷ ಶಿವ ನಾಮ ಇವುಗಳ ಮಹಿಮೆಯನ್ನು ಇದು ಮುಂದಿನ ಇಪ್ಪತ್ತ್ಮೂರನೇ ಅಧ್ಯಾಯ ವಿಷಯ ಇದನ್ನು ಮತ್ತೆ ನೋಡೋಣ ಇಲ್ಲಿಗೆ ಇದನ್ನು ಈ ಇಪ್ಪತ್ತೆರಡನೇ ಅಧ್ಯಾಯ ಮಂಗಳ ಮಾಡೋಣ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ